ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ನಾಲ್ಕು ಕೋಶಗಳಲ್ಲಿ ಅನ್ನ ಪ್ರಾಣ ಮನ ಮತ್ತು ವಿಜ್ಞಾನ ಅನ್ನದಲ್ಲಿ ನೂ ರೂಪಗಳಿಂದ ಪ್ರಾಣ ಅಂತ ಕರೆಸ್ಕೊಂಡು ಇನ್ನೂರ ರೂಪಗಳಿಂದ ಮನ ಅನ್ನ ಹೆಸರಿನಿಂದ ಐವತ್ತೈದು ರೂಪಗಳಿಂದ ವಿಜ್ಞಾನ ಅನ್ನೋ ಹೆಸರಿನಿಂದ ಐನೂರ ಎಂಬತ್ನಾಲ್ಕು ರೂಪಗಳಿಂದ ಪರಮಾತ್ಮ ಇರ್ತಾನೆ ಅಂತ ತಿಳಿಸಿದ್ರು ಈಗ ಈ ಪದ್ಯದಲ್ಲಿ ಆನಂದಮಯ ಆನಂದ ಅಂತ ಕರೆಸ್ಕೊಂಡು ಎಷ್ಟು ರೂಪಗಳಿಂದ ಇರ್ತಾನೆ ಅಂತ ತಿಳಿಸ್ತಾರೆ ಮೂರು ಸಾವಿರದ ಅರ್ಧ ಶತಮೇಲೆ ಈರಧಿಕ ಜರಿಸಿ ಧರಿಸಿ ಶರೀರದೊಳಗಾನಂದಮಯ ನಾರಾಯಣ ಆತ್ಮಯನು ಈದೆರಡು ಸಾವಿರದ ಮೇಲ್ ಮುನ್ನೂರ ಐದು ಸ್ವರೂಪದಿಂದಲೇ ಭಾರತೀಶರುಳಿಪ್ಪನವ ನೀತಸ್ಥ ಋತದಂತೆ ಮೂರು ಸಾವಿರದ ಅರ್ಧ ಶತ ಮೇಲೆ ರೂಪಗಳ ಧರಿಸಿ ಅಂತ ಮೂರು ಸಾವಿರದ ಅರ್ಧ ಅರ್ಧಶತ ಮೂರು ಸಾವಿರ ಅರ್ಧ ಶತ ಅಂತ ಹೇಳಿದರೆ ಶತ ಅಂದರೆ ನೂರು ಅರ್ಧಶತ ಅಂದರೆ ಐವತ್ತು ಮೇಲೆ ಈರಧಿಕ ಅಂದರೆ ಮೇಲೆ ಎರಡು ಅಂದರೆ ಮೂರು ರೂಪಗಳಿಂದ ಆನಂದ ನ ಭಗವಂತ ಇರ್ತಾನೆ ಅಂತ ಸಂಖ್ಯೆ ಹೇಗೆ ಅಂದರೆ ಅ ಆ ಆ ಎರಡನೇ ಅಕ್ಷರ ನಾ ಐದನೇ ಅಕ್ಷರ ತಾ ತ ಅನುಸ್ವಾರಕ್ಕೆ ಸೊನ್ನೆ ಹಾಗೆ ಇಟ್ಕೊಳ್ಳೋದು ದಕ್ಕೆ ಮೂರನೇ ಅಕ್ಷರ ತಾ ತ ಅದನ್ನು ತಿರ್ಗಾ ಮುರುಘಾ ಓದಿದ್ರೆ ಮೂರು ಸಾವಿರದ ಐವತ್ತೆರಡು ರೂಪಗಳು ಹೀಗೆ ಪರಮಾತ್ಮ ಇರ್ತಾನೆ ಅಂತ ತಿಳಿಸಿದ್ರು ಪರಮಾತ್ಮ ಮೂರು ಆನಂದ ಅನ್ನೋ ರೂಪಗಳನ್ನು ಧಾರಣೆ ಮಾಡಿ ಆನಂದ ಅನ್ನೋ ಅನ್ನದ ಸಾರಭಾಗದ ಮೂಲಕ ಶರೀರದೊಳಗೆ ಪ್ರವೇಶ ಮಾಡ್ತಾನೆ ಆನಂದಮಯ ಕೋಶಕ್ಕೆ ಪುಷ್ಟಿಯನ್ನು ನೀಡ್ತಾನೆ ಪರಮಾತ್ಮ ಈರೆರಡು ಸಾವಿರದ ಮೇಲ್ಮೂರು ಮುನ್ನೂರ ಐದು ಸ್ವರೂಪದಿಂದಲೇ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳಿಗೆ ಪಂಚಕೋಶಗಳಿಗೆ ಪುಷ್ಟಿ ನೀಡ್ತಕ್ಕಂಥ ಅನ್ನದ ಸಾರಭಾಗಗಳಾಗಿರ್ತಕ್ಕಂಥ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಈ ರೀತಿಯಾಗಿ ಕ್ರಮವಾಗಿ ಇರ್ತಕ್ಕಂಥದ್ದು ಅಷ್ಟೂ ಕೋಶಗಳಲ್ಲಿ ಇರ್ತಕ್ಕಂಥ ಒಟ್ಟು ಭಗವದ ರೂಪಗಳ ಸಂಖ್ಯೆ ಎಷ್ಟು ಅಂದರೆ ಈ ರೆರಡು ಸಾವಿರದ ಅಂದರೆ ನಾಲ್ಕು ಸಾವಿರದ ಮೇಲೆ ಮುನ್ನೂರ ಐದು ಸ್ವರೂಪದಿಂದಲೇ ರೂಪಗಳಿಂದ ಪರಮಾತ್ಮ ಸನ್ನಿಹಿತನಾಗಿದ್ದು ಕೋಶಗಳನ್ನು ರಕ್ಷಣೆ ಮಾಡ್ತಾನೆ ಹೇಗೆ ಇರ್ತಾನೆ ಅನ್ನೋದಕ್ಕೆ ಉಪಮೆಯನ್ನು ಕೊಡ್ತಾರೆ ಭಾರತೀಶ ನೊಳಿಪ ನವನೀತಸ್ಥ ಕೃತದ ನವನೀತಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು ದೇವರು ಪರಮಾತ್ಮ ಮುಖ್ಯ ಪ್ರಾಣನಲ್ಲಿರ್ತಕ್ಕಂಥ ಬಗೆಯನ್ನು ಬೆಣ್ಣೆಯಲ್ಲಿರ್ತಕ್ಕಂಥ ಭಾರತೀಶರಣಿಪ್ಪ ನವನೀತಸ್ಥಗುರ್ತದಂತೆ ತುಪ್ಪದಂತೆ ಅಂತ ಈ ರೀತಿಯಾಗಿ ದೃಷ್ಟಾಂತವನ್ನು ಕೊಡ್ತಾರೆ ಭೋಜನ ಕಾಲದಲ್ಲಿ ನಾವು ಊಟ ಮಾಡತಕ್ಕಂಥ ಅನ್ನದಲ್ಲಿ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಅಂತ ಐದೂ ಬಗೆಯ ಸಾರಭಾಗಗಳನ್ನು ಅವುಗಳಲ್ಲಿ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಅಂತ ಈ ಅನ್ನಾದಿ ನಾಮಕನಾಗಿ ಪಂಚಮೂರ್ತಿಗಳನ್ನು ಕೂಡ ಸ್ಮರಣೆ ಮಾಡಿ ಊಟ ಮಾಡಬೇಕು ಭೋಜನವನ್ನು ಮಾಡಬೇಕು ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಕೊಡುತ್ತ ಉಣುತ ಸುಖಿಸುತ್ತಿರುವಂತ ನೀನು ಊಟ ಮಾಡುವಾಗಲಿ ಪರರಿಗೆ ಊಟವನ್ನು ಹಾಕುವಾಗಲಿ ಇದೇ ಅನುಸಂಧಾನವನ್ನು ಸಾಧಕನಾಗಿರ್ತಕ್ಕಂಥವ್ನು ಮಾಡಬೇಕು ಇವರು ಸ್ಥೂಲ ಶರೀರದೊಳಗೆ ಇರ್ತಕ್ಕಂಥ ಪಂಚಕೋಶಗಳನ್ನು ಪುಷ್ಟಿಗೊಳಿಸ್ಲಿ ಅನ್ನ ಮಾಡಬೇಕು ಅಂತ ಜೀವರು ಇಷ್ಟು ರೂಪಗಳಿಂದ ಭಗವಂತ ಇರ್ತಾನೆ ಅಂತ ಅಷ್ಟೇ ಅಲ್ಲ ಇದ್ದು ನಮ್ಮ ಶರೀರಕ್ಕೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಪುಷ್ಟಿಯನ್ನ ಸ್ಥೌಲ್ಯವನ್ನೆಲ್ಲ ಕೊಟ್ಟು ಅನುಗ್ರಹ ಮಾಡುವಂಥ ಜೀವ ಪ್ರಾರ್ಥನೆಯನ್ನು ಮಾಡಬೇಕು ಆದರೆ ಇಂಥ ಗಹನವಾಗಿರ್ತಕ್ಕಂಥ ಉಪಾಸನೆ ಎಲ್ಲವೂ ಕೂಡ ಮುಖ್ಯ ಪ್ರಾಣನ ಅಧಿಷ್ಠಾನದಲ್ಲೇ ನಡೀಬೇಕೆ ಹೊರತು ನೇರವಾಗಿ ಭಗವಂತನನ್ನು ಉಪಾಸನೆ ಮಾಡುವಂತಹ ಅಥವಾ ಕರ್ಮವನ್ನು ಸಮರ್ಪಣೆ ಮಾಡುವಂತಹ ಯಾವುದೇ ಸ್ವಾತಂತ್ರ್ಯ ಕೂಡ ಜೀವರಿಗೆ ಇಲ್ಲ ಕೊನೆಗೆ ಮೋಕ್ಷ ಕೂಡೋದು ಕೂಡ ಭಗವಂತ ಮುಖ್ಯ ಪ್ರಾಣದೇವರ ಮೂಲಕನೇ ಅಗಮ್ಯತ್ವ ಥರಿಸ್ತಸ್ಮಿನ್ ನಾವಿಷ್ಟೋ ಮುಕ್ತಿದೋ ಭವೇತಂತ ಅನ್ನಾದಿಗಳಲ್ಲಿ ಅನ್ನಾದಿ ನಾಮಕನಾಗಿರ್ತಕ್ಕಂಥ ಭಾರತೀಶ ಅಂದರೆ ಪ್ರಾಣದೇವರನ್ನು ಚಿಂತನೆ ಮಾಡಬೇಕು ಅವರಲ್ಲಿ ಅನ್ನಾದಿ ನಾಮಕನಾಗಿರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡಬೇಕು ಆರಾಧನೆ ಮಾಡಬೇಕು ಬೇರೆ ಕರ್ಮಗಳಲ್ಲಿ ಹೇಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಉಪಾಸನೆಯನ್ನು ಮಾಡ್ತೇವೆಯೋ ಈ ಭೋಜನ ಪ್ರಕ್ರಿಯೆಯಲ್ಲೂ ಕೂಡ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನೇ ನಮಗೆ ನಮ್ಮ ಯೋಗ್ಯತಾನುಸಾರ ಶಾರೀರಿಕ ಆ ಎಲ್ಲ ಕೋಶಗಳಿಗೆ ಪುಷ್ಟಿ ಕೊಡುವ ಮೂಲಕ ಶರೀರಕ್ಕೆ ಬಲವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅದಕ್ಕೆ ನವನೀತಸ್ಥಗೃತದ ಅಂತೆ ಅಂತ ನವನೀತ ಅಂದರೆ ಬೆಣ್ಣೆ ಬೆಣ್ಣೆಯಲ್ಲಿ ಒಳಗಿರ್ತಕ್ಕಂಥ ತುಪ್ಪ ಅಂತ ಹಾಲಿನಲ್ಲೇ ತುಪ್ಪ ಇದ್ದರೂ ಕೂಡ ನಮಗೆ ಆ ತುಪ್ಪ ಹಾಲಿನಲ್ಲೇ ನೇರವಾಗಿ ಸಿಗಲ್ಲ ಹಾಗಾದ್ರೆ ಬೆಣ್ಣೆಯನ್ನು ಪಡ್ಕೋಬೇಕು ತುಪ್ಪವನ್ನು ಮಾಡಬೇಕು ಅಂತಾದರೆ ಮೊದಲಿಗೆ ಹಾಲನ್ನು ಹದವಾಗಿ ಕಾಯಿಸಬೇಕು ಆಮೇಲೆ ಹೆಪ್ಪು ಹಾಕಬೇಕು ಆಗ ಮೊಸರು ಅಂತ ಕರಿತೀವಿ ಆ ಮೊಸರನ್ನು ಮಥಾನ ಮಾಡಬೇಕು ಆಗ ಬೆಣ್ಣೆ ಸಿಗುತ್ತೆ ಆ ಬೆಣ್ಣೆಯನ್ನು ಹದವಾಗಿ ಕಾಯಿಸಿದರೆ ಒಳ್ಳೆಯ ಸುವಾಸನಾಭರಿತವಾಗಿರ್ತಕ್ಕಂಥ ತುಪ್ಪ ಸಿಗತ್ತೆ ಅದೇ ರೀತಿಯಾಗಿ ಅನ್ನಾದಿಗಳಲ್ಲಿ ಭಗವಂತ ಇದ್ದರೂ ಕೂಡ ಹಾಗೆ ಉಪಾಸನ ಮಾಡಿದ್ರೆ ಅವನು ನಮಗೆ ಸಿಗೋದಿಲ್ಲ ಆದ್ದರಿಂದ ಇಲ್ಲಿ ಹೇಗೆ ಆ ಬೆಣ್ಣೆ ಮುಖ್ಯ ಪ್ರಾಣದೇವರ ಅಭಿಮಾನಿಯಾಗಿರ್ತಕ್ಕಂಥ ಆ ಬೆಣ್ಣೆ ಬೆಣ್ಣೆ ಒಳಗಿರೋ ತುಪ್ಪವನ್ನು ಪಡ್ಕೋಬೇಕಾದ್ರೆ ಏನೆಲ್ಲ ವಿಧಿವಿಧಾನಗಳನ್ನು ಅನುಸರಣೆಯನ್ನು ಮಾಡಬೇಕೋ ಅದೇ ರೀತಿಯಾಗಿ ಅನ್ನಾದಿ ಭಾರತೀಶ ಅಂದರೆ ಮುಖ್ಯ ಪ್ರಾಣ ದೇವರನ್ನ ಉಪಾಸನೆ ಮಾಡಿ ಅವರಲ್ಲಿ ಅನ್ನಾದಿ ನಾಮಕನಾಗಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡಿದರೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರ ಮತ್ತು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಇಬ್ಬರ ಅನುಗ್ರಹವು ಕೂಡ ಜೀವನಿಗೆ ಉಪಾಸಕನಿಗೆ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಅನ್ನಾದಿ ಪಂಚಕದಲ್ಲಿ ಅನ್ನ ಮನ ಪ್ರಾಣ ವಿಜ್ಞಾನ ಮನ ಇತ್ಯಾದಿ ಏನಿದೆಲ್ಲ ಅಲ್ಲಿ ಭಾರತೀಶನ ಪ್ರಾಣಾದಿ ಪಂಚಕವನ್ನು ಅದರಲ್ಲಿ ಭಗವಂತನ ಅನಿರುದ್ಧಾದಿ ಪಂಚಕ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಪ್ರಾಣಾದಿ ಪಂಚಕ ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂದರೆ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಈ ಮೂರರಲ್ಲಿ ಕ್ರಮ ಈ ಐದರಲ್ಲಿ ಪರ ಕ್ರಮವಾಗಿ ಮುಖ್ಯ ಪ್ರಾಣದೇವರ ಪ್ರಾಣ ಅಪಾನ ವ್ಯಾನ ಉದಾನ ಪ್ರಾಣದೇವರ ಪಂಚರೂಪಗಳು ಕೂಡ ಅನ್ನಾದಿ ಅನ್ನಾದಿನಾಮಗಳಿಂದಲೇ ನಿಯಾಮಕವಾಗಿ ಅಲ್ಲಿ ಇರ್ತಕ್ಕಂಥದ್ದು ಅವುಗಳೊಳಗೆ ಭಗವಂತ ಅನಿರುದ್ಧ ಪ್ರಜ್ಞಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಐದು ರೂಪಗಳಿಂದ ಇದ್ದು ಅನ್ನಾದಿನಾಮಗಳಿಂದಲೇ ತಾನು ಕರೆಸ್ಕೊಂಡು ನಿಯಮನವನ್ನು ಮಾಡ್ತಾನೆ ಭಗವಂತ ಈ ರೀತಿಯಾಗಿ ಉಪಾಸನೆಯನ್ನು ಸಾಧಕನಾದವನು ಮಾಡಬೇಕು ಇಲ್ಲಿ ಪ್ರಕಾಶ ಸಂಹಿತೆಯ ಮಾತನ್ನು ತಿಳಿಸ್ತಾರೆ ಚತುಸಹಸ್ರಿಶತ ಪಂಚಾತ್ಮ ಪ್ರಾಣಗೋಚರಃ ಅಂತ ಪ್ರಾಣ ಅನ್ನೋ ಶಬ್ದವನ್ನು ಹೇಳ್ತಾರೆ ಪ್ರಾಣ ಅಂದರೆ ಬೇರೆ ಕಡೆ ಮುಖ್ಯ ಪ್ರಾಣ ಅಂತ ಬೇಕಾದ್ರೆ ಅರ್ಥ ಮಾಡಬೋದು ಅಥವಾ ಪ್ರಾಣಪುತ್ರರು ಅಂದರೆ ದಾಸಪ್ರಾಣರು ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ಆ ರೀತಿಯಾದರೂ ಬೇರೆ ಕಡೆ ಆದರೆ ಅರ್ಥ ಮಾಡ್ಲಿಕ್ಕೆ ಬರ್ತಾಯಿದೆ ಇಲ್ಲಿ ಮುಖ್ಯ ಪ್ರಾಣನ ಐದು ರೂಪಗಳೇ ವಿವಕ್ಷಿತ ಅಂತ ತಿಳಿಸ್ಲಿಕ್ಕೆ ಪ್ರವೃತ್ತ ಗನ್ ಗ್ರಂಥದಲ್ಲಿ ಭಾರತೀಶೋ ಅಂತ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಅದನ್ನೇ ಕನ್ನಡೀಕರಿಸಿ ಭಾರತೀಶನೊಳಿಪ ನವನೀತಸ್ಥ ಋತದಂತೆ ಅಂತ ಇಲ್ಲಿ ದಾಸರು ಪ್ರಯೋಗವನ್ನು ಮಾಡ್ತಾರೆ ಸ್ಥೂಲ ಶರೀರದಲ್ಲಿ ಉಪನಿಷತ್ತು ತಿಳಿಸುವಂತೆ ಪ್ರಾಣ ಕಣ್ಣು ಕಿವಿ ಮೂಗು ಬಾಯಿಗಳಲ್ಲಿ ಇರ್ತಾನೆ ಅಪಾನ ಬಲಮೂತ್ರಾದಿ ವಾಯು ಉಪಸ್ಥ ವಿಸರ್ಜನಾಂಗಗಳಲ್ಲಿ ಸಮಾನ ನಾಮಕ ವಾಯುದೇವರು ನಾಭಿ ಪ್ರದೇಶದಲ್ಲಿ ಸಮಮ್ನ ಏತಿ ಸಮಾನ ಅಂತ ವ್ಯಾನ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಉದಾನ ನಾಮಕ ವಾಯು ಸುಷುಮ್ನ ನಾಡಿಯಲ್ಲಿ ಇದ್ದು ಜೀವನದಿಂದ ಸ್ಥೂಲ ಶರೀರದ ಮೂಲಕ ಮೋಕ್ಷ ಸಾಧನೆಯನ್ನು ಮಾಡಿಸ್ತಾನೆ ಆದರೆ ಸ್ಥೂಲ ಶರೀರದೊಳಗಿರ್ತಕ್ಕಂಥ ಅನ್ನಮಯಾದಿ ಪಂಚಕೋಶಗಳಿಗೆ ಪುಷ್ಟಿ ನೀಡುವುದಕ್ಕಾಗಿ ಅನ್ನ ಪ್ರಾಣ ಮನ ವಿಜ್ಞಾನ ಮತ್ತು ಆನಂದ ಅಂತ ಐದು ಬಗೆಯ ಅನ್ನ ಪ್ರಾಣಾದಿ ಪಂಚ ಮುಖ್ಯ ಪ್ರಾಣ ಇದಾನೆ ಅಂತೇಳಿ ಹರಿಕತಾಂಸಾರದರಿ ಸ್ಪಷ್ಟವಾಗಿ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹೀಗೆ ಐ ಅಂತರ್ಯಾಮಿಯಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನಾರಾಯಣ ಅಂತ ಐದು ರೂಪಗಳಿಂದ ಪರಮಾತ್ಮನೇ ಇದ್ದು ಕೋಶಗಳಿಗೆ ಪುಷ್ಟಿಯನ್ನು ತುಷ್ಟಿಯನ್ನು ಆಹಾರದ ರಸಗಳ ಮೂಲಕ ಕೊಡಿಸಿ ಆವನಿಂದ ಜೀವನದಲ್ಲಿ ಸಾಧನೆ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿಕ್ಕೆ ಏನು ಬೇಕೋ ಆ ರೀತಿಯಾಗಿ ಅನುಗ್ರಹವನ್ನು ಸಾಧಕರಿಗೆ ಚಿಂತಕರಿಗೆ ಈ ರೀತಿಯಾರು ಉಪಾಸ ಮಾಡ್ತಾರೋ ಅವರಿಗೆ ಮಾಡಿ ಮಾಡಿಸ್ತಾನೆ ಭಗವಂತ ಅನುಗ್ರಹಿಸ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ